ಮೂವತ್ತು ಮೇಲಿನವರ ಸಂಕಲ್ಪ ಕುಲಪತಿ ವೈಶಂಪಾಯನರು ಸಾಯಮಗ್ನಿ ಸಾಯಮಗ್ನಿಹೋತ್ರವನ್ನು ಮುಗಿಸಿಕೊಂಡು ಬಂದು ಕುಳಿತಿದ್ದರು ಮನಸ್ಸು ಏನೂ ಯೋಚನೆ ಇಲ್ಲದೆ ಸಾತ್ವಿಕಾವಸ್ಥೆಯಲ್ಲಿದ್ದುಕೊಂಡು ಪ್ರಸನ್ನವಾಗಿತ್ತು ಕೈಯಳ್ಳೆಯ ದೀಪದ ಮಂದ ಪ್ರಕಾಶನವು ನಡುಮನೆಯಲ್ಲಿ ಲೋಭಿಯ ಐಶ್ವರ್ಯದಂತೆ ಜ್ಞಾತಾಜ್ಞಾತವಾಗಿ ಹರಡಿತ್ತು ಕುಲಪತಿಗಳು ರುದ್ರಾಧ್ಯ ರುದ್ರಾಧ್ಯಯನವನ್ನು ಪಾರಾಯಣ ಮಾಡುತ್ತಿದ್ದರು ಇದ್ದಕ್ಕಿದ್ದ ಹಾಗೆಯೇ ಆ ನಡುಮನೆಯಲ್ಲಿ ತೀವ್ರ ಪ್ರಕಾಶವನ್ನು ಕಾಣಿಸಿದಂತಾಗಿ ಕುಲಪತಿಗಳ ಪಾರಾಯಣವು ನಿಂತಿತು ಯಾವಾಗಲೂ ಅವರು ಪಾರಾಯಣ ಮಾಡುವಾಗ ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಿರಲಿಲ್ಲ ಪರೋಕ್ಷ ಪ್ರಿಯ ವೈದೇವಾಹ ದೇವತೆಗಳು ಯಾವಾಗಲೂ ಪರೋಕ್ಷದಲ್ಲಿಯೇ ಇರುವರು ಇರುವ ಆಶಯ ಎಂಬುದನ್ನು ಸಂಪೂರ್ಣವಾಗಿ ನಂಬಿದವರು ಅವರು ಈ ಜಗತ್ತಿನ ಧರ್ಮಾಧಿಕಾರಿಗಳು ಅವರು ಬೇಕಾದರೆ ಅವರೇ ಬರಲಿ ಅವರು ಹೇಳಿದಂತೆ ಕೇಳಿದರಾಯಿತು ಎಂದು ಅವರು ದೇವತಾ ಸಾಕ್ಷಾತ್ಕಾರದಲ್ಲಿ ಉದಾಸೀನರು ಇಂದು ತೇಜಸ್ಸಂದು ಬಂದಿರುವುದು ಅವರಿಗೆ ಗೋಚರವಾಗಿದೆ ಮನಸ್ಸು ವ್ಯಗ್ರವಾಗಿ ಬಂದವರನ್ನು ಉಪಚರಿಸುವುದಕ್ಕೆ ಸಿದ್ಧವಾಗಿದೆ ಕಣ್ಣು ದರ್ಶನ ಪಡೆಯುವುದಕ್ಕೆಲ್ಲವನ್ನೂ ಬಿಟ್ಟಿದೆ ಬಂದವರ ಮಾತನ್ನು ಕೇಳುವುದಕ್ಕೆ ಮತ್ತೆ ಎಲ್ಲವನ್ನೂ ಹತ್ತ ನೂಗಿ ಕಿವಿಯು ಕಾದು ನಿಂತಿದೆ ತೇಜೋದೇಹಗಳು ಪ್ರತ್ಯಕ್ಷವಾದ ಬಂದಾಗ ಹರಡುವ ಸೂಕ್ಷ್ಮವಾದ ಸುವಾಸನೆಯನ್ನು ಅಘ್ನಾಣಿಸಿ ಮೂಗು ಹತ್ತ ಕಡೆ ಹೊರಳಿದೆ ಶ್ವಾಸವು ನಿಯಮ ನಿಯಮಬದ್ಧವಾಗಿದೆ ನಾಲಿಗೆ ವ್ಯವಸ್ಥೆ ಮಾಡಲು ಕಣ್ಣಿನ ಆದೇಶವನ್ನು ಎದುರು ನೋಡುತ್ತಿದೆ ಜಲರಾಶಿಯಲ್ಲಿ ಸ್ನಾನಕ್ಕೆ ಇಳಿದಾಗ ಸೋಂಕಿನ ಜೋಂಕು ಮೈಯೆಲ್ಲವನ್ನು ಆವಿರಿಸುವಂತೆ ತನಗಿಂತ ಪ್ರಬಲವಾದ ದೇವತಾ ಸನ್ನಿಧಿಯಲ್ಲಿ ಸೋಂಕಿನ ಜೂಕು ಮೈಯೆಲ್ಲವನ್ನು ಆವರಿಸುವಂತೆ ತನಗಿಂತ ಪ್ರಬಲವಾದ ದೇವತಾ ಸನ್ನಿಧಿಯಲ್ಲಿ ಇರುವೆ ಚರ್ಮದ ಕ್ಷಣ ಕನಕವು ಅನುಭವಿಸಿದ ಅನುಭವಿಸಿ ಪ್ರೇಮಗಳೆಲ್ಲವೂ ನಿಮಿತಿ ನಿಂತಿವೆ ಕುಲಪತಿಗಳು ಮೈಯಲ್ಲ ಮೈಯೆಲ್ಲ ಕಣ್ಣಾಗಿ ಕಾದಿದ್ದಾರೆ ಬಂದಿದ್ದವರು ಕಾಣಿಸಿಕೊಂಡರು ಸೂರ್ಯನಿಗೆ ಅಡ್ಡಲಾಗಿ ಬಂದ ಬಿಳಿ ಮೂಡದಂತೆ ತೇಜಸ್ವಿಯಾದರೂ ಕಣ್ಣು ಕುಕ್ಕದ ಪ್ರಭಾಮಂಡಲದಲ್ಲಿ ಒಂದು ಮೂರ್ತಿಯು ಗೋಚರಿಸಿದೆ ದೃಗ್ಗೋಚರವಾದ ವ್ಯಕ್ ವ್ಯಕ್ತಿಯು ಸ್ತ್ರೀಯಾಗಿ ಮಾತೃಭಾವವು ತಾನೇ ತಾನಾಗಿ ಪ್ರೇಮವೇ ವಾತ್ಸಲ್ಯದ ಮೂರ್ತಿವೆತ್ತಂತೆ ಕರುಣಾಮಯ ದೃಷ್ಟಿಯಿಂದ ಪ್ರಸನ್ನವಾಗಿದೆ ಶಕ್ತಮಯವಾದ ಕಿರೀಟವು ದಿವ್ಯ ಮೌಲ್ಯ ಮೌಲ್ಯಾಂಬರಗಳು ಅಲೌಕಿಕ ಕಾಂತಿಯಂತೆ ಕೂಡಿ ಆಕೆಯು ಆಕೆಯ ಪ್ರಸನ್ನ ಗಂಭೀರತೆಯನ್ನು ಪ್ರತಿಬಿಂಬಿಸುತ್ತಿವೆ ನಾನು ನಿನಗಿಂತಲೂ ಮೇಲಿನಂತಿಸಿದವನು ಮೇಲಿನಂತಸ್ತಿವನು ನನ್ನ ಮಾತನ್ನು ಮೀರಬಾರದು ಎಂದು ಎಚ್ಚರಿಕೆಯನ್ನು ಕೊಡುವಂತೆ ಆಕೆಯು ಭೂಮಿಯಿಂದ ಅಷ್ಟೇ ತೆಲದಲ್ಲಿದ್ದಾಳೆ ಆಕೆಯು ಆಕೆಯ ಸ್ತೋತ್ರ ಮಾಡುತ್ತಿರುವ ಕೈವಾರಿಗಳು ಮೃದು ಮೃದು ಮಧುರ ಮಂಜುಳವಾದ ಸಮಧಾನ ಪರಂಪರೆಯು ವ್ಯತ್ಯಾವ್ಯಕ್ತವಾಗಿ ಕೇಳಿಸುತ್ತಿದೆ ಆಕೆಯ ಮನಸ್ಸು ಯಾರು ಹೇಳಿದೆ ಆಕೆಯನ್ನು ತಾಯಿಯನ್ನು ಗುರುತಿಸುವ ಕರುವಿನಂತೆ ಶ್ರುತಿ ಭಗವತಿಯೆಂದು ಅರಿತುಕೊಳ್ಳುತ್ತದೆ ಅಷ್ಟರೊಳಗಾಗಿ ಆತನು ಜಗ್ಗನದ್ದು ಆಕೆಗೆ ಸಾಷ್ಟಾಂಗವಾಗಿ ಪ್ರಣಾಮ ಮಾಡಿ ಲಘು ಪೂಜೆಯನ್ನು ಮನಸ್ಸಿನಿಂದ ಸ್ತೋತ್ರಾದಿಗಳು ಬೇಕು ಈಗ ನಾವಾಗಿ ನಮ್ಮ ಕಾರ್ಯಕ್ಕೆ ಬಂದಿರಲು ನಮಗೆ ಸ್ತೋತ್ರಾದಿಗಳು ಬೇಕಿಲ್ಲ ಜಗನ್ಮಾತೆ ನಿನ್ನ ಮಾತಿಗೆ ಪ್ರತಿಯಾಡದೆ ಆಡಿದ ಆಡಿದನೆಂದುಕೊಳ್ಳಬೇಡ ನೋಡು ಈ ವಿದ್ಯಾರ್ಥಿಗಳಿಂದ ನೇತಾ ನೇತಾನಾಗಿರುವ ನೇತಾನಾಗಿರುವವನ್ ಎಂಬ ಈ ಅಹಂಕಾರವು ಶ್ರುತಿ ಭಗವತಿಯ ದರ್ಶನವಾದಾಗ ಏನೂ ಸ್ತೋತ್ರ ಮಾಡಲಿಲ್ಲವೆಂದು ಖಿನ್ನವಾಗದಿರಲಿ ಖಿನ್ನವಾಗದಿರಲಿ ಆದುದರಿಂದ ಅಪನೆಗಳು ನಿನ್ನ ಸ್ತೋತ್ರ ಮಾಡಿ ಕೃತಾರ್ಥವಾಗುವಂತೆ ಮನೋಬುದ್ದಿಗಳಿಗೆ ಅನುಗ್ರಹ ಮಾಡು ನಿನ್ನ ದರ್ಶನದಿಂದ ಕೃತಾರ್ಥವಾದ ಇಂದ್ರಿಯಗಳಂತೆ ನನ್ನ ವಾಣಿಯು ನಿನ್ನ ಸ್ತೋತ್ರದಲ್ಲಿ ಕೃತಾರ್ಥವಾಗಲಿದೆ ಆಗಲಿ ಆಗಲಿ ನಿನ್ನ ಇಚ್ಛೆಯು ಪೂರ್ಣವಾಗಲಿ ಕುಲಪತಿಯ ಮತ್ತೆ ಪ್ರಣಾಮ ಮಾಡಿ ಎದ್ದು ಉತ್ತರಿಯನ್ನು ಸರಿಪಡಿಸಿಕೊಂಡು ಸಾಮೂಹಿಕವಾಗಿ ನಿಂತುಕೊಂಡು ಸ್ತೋತವನ್ನು ಆರಂಭಿಸಿದನು ಜಗನ್ಮಾತೃರಿಗೆ ನಮಸ್ಕಾರವು ಜಗತ್ತು ಹುಟ್ಟುವುದಕ್ಕೆ ಮುಂಚೆ ವಿರಾಟ್ ಪುರುಷನ ಜೊತೆಯಲ್ಲಿ ಪರಬ್ರಹ್ಮದ ನಿಶ್ವಾಸ ರೂಪಗಳಾಗಿ ಬಂದು ಬಂದು ಆ ಹಿರಣ್ಯ ಗರ್ಭಣಿಗೂ ಗುರುವಾಗಿ ಸೃಷ್ಟಿಕ್ರಮವನ್ನು ಉಪದೇಶಿಸಿದ ದೇವಿಗೆ ವಂದನವು ಅಣುರೇನು ತೃಣಗಳಲ್ಲೆಲ್ಲ ಇದ್ದುಕೊಂಡು ಇದ್ದರೂ ಮಹತ್ಪ್ರಯತ್ನವಿಲ್ಲದೆ ಕಾಣುವುದಕ್ಕಾಗದೆ ವಿಶ್ವವೃಂದಿಗೆ ವಂದನವು ಬೆಳೆದ ದೇಹದಲ್ಲಿ ಪರಪಶ್ಯಂತಿ ಮಾಧ್ಯಮ ಮಧ್ಯಮ ವೈಖರಿ ರೂಪವಾಗಿ ನಾಲ್ಕು ಘಟ್ಟಗಳಲ್ಲಿ ಪ್ರಕಟವಾಗುವ ಪ್ರಚೋದನ ರೂಪನಿಗೆ ಪ್ರಣಾಮವು ಯಾವಳ ಕೃಪೆಯಿಂದ ಕಣ್ಣಿಗೆ ಕಂಡ ದರ್ಶನವು ಮಹಾದರ್ಶನವಾಗುವುದೋ ಆ ಮಹಾದೇವಿಗೆ ಮತ್ತೆ ಮತ್ತೆ ನಮಸ್ಕಾರವು ಮಂತ್ರಾತ್ಮಕ್ಕಳಾಗಿ ಮಂತ್ರಾರ್ಥದ ಆಚೆ ಇದ್ದರೂ ವರ್ಣವರ್ಣದಲ್ಲಿಯೂ ಪರಮಬ್ರಹ್ಮನಾಗಿ ಸಾಕ್ಷಾತ್ಕರಿಸುವಾಗ ಸಾಕ್ಷಾತ್ಕಾರವಾಗುವ ಪ್ರಣವ ಸ್ವರೂಪಣಿಗೆ ಮತ್ತೆ ಮತ್ತೆ ಪ್ರಣಾಮಗಳು ಎಂದು ಬಹು ವಿಧ ಆತನು ಸ್ತುತಿಸಿದ ಹಾಗೆಲ್ಲ ಆಕೆಯ ಸೂಕ್ಷ್ಮ ರೂಪವು ಸ್ಥೂಲವಾಗುತ್ತಾ ಬಂದು ಮೊದಲೇ ಮನೋಹರವಾಗಿ ಸ್ವ ರೂಪವು ಇನ್ನೂ ಮನೋಹರವಾಗಿ ಸಾತ್ವಿಕವಾಯಿತು ಇಂದಿಗಾಗಿರಲಿ ಮನೋಬುದ್ಧಿಗಳು ಚಾಂಚಲ್ಯವನ್ನು ಬಿಟ್ಟು ಸ್ಥಿರವಾಗಿ ನಿಂತು ತಾಯಿಯ ಅಪ್ಪಣೆಯನ್ನು ನೆರವೇರಿಸಲು ಸ್ವಂಟವನ್ನು ಕಟ್ಟಿ ನಿಂತು ಗರ್ಭದಾಸನರಂತಾದವು ತಾಯಿಯ ಮಂದಹಾಸವನ್ನು ಮೆನಗುತ್ತಾ ಕೇಳಿದಳ ತಾಯಿಯು ಮಂದಹಾಸವನ್ನು ಮೆನಗುತ್ತಾ ಕೇಳಿದಳು ಕುಲಪತಿ ಈಗ ನಾನು ಬಂದಿರುವುದು ದೇವಕಾಲಿಕೆ ದೇವತೆಗಳ ಪ್ರಾರ್ಥನೆಯನ್ನು ನೆರವೇರಿಸುವೆಯಾ ಕುಲಪತಿಯು ಅವಸರದೆಂತ ಹೇಳಿದರು ಈ ಜಗತ್ತೆಲ್ಲವೂ ದೇವತೆಗಳ ಅಧೀನ ದೇವತೆಗಳು ತಮಗೆ ಬೇಕಾದ ಕೆಲಸವನ್ನು ನಮ್ಮಿಂದ ನಾವರಿಯಾದಂತೆಯೇ ಮಾಡಿಸಿಬಿಡುವರು ಈಗಿರಲು ಪ್ರಾರ್ಥನೆ ಎಂದರೇನು ಮಾತೆ ದೇವತೆಗಳ ಆಜ್ಞೆಯನ್ನು ನೆರವೇರಿಸಲು ಸರ್ವಥಾ ಸಿದ್ಧನಾಗಿದ್ದೇನೆ ಭಗವತಿಯು ಪ್ರಕಟವಾಗಿ ನಕ್ಕಳು ಮಿಂಚು ಮಿಂಚಿದ ಮಿಂಚು ಮಿಂಚಿದಂತಾಗಿ ಆಕೆಯ ಸಣ್ಣ ಹಲ್ಲುಗಳ ಕಾಂತಿಯು ಸುತ್ತಮುತ್ತ ಎಲ್ಲವೂ ಬೆಳಗಿದಂತಾಯಿತು ಪ್ರಶಾಂತವಾದ ಆ ವಾತಾವರಣದಲ್ಲಿ ಆಕೆಯು ಹೇಳಿದರು ನಿಜ ನಾವು ದೇವತೆಗಳು ಪರೋಕ್ಷವಾಗಿ ನಿಂತು ಬೇಕಾದದ್ದನ್ನು ಮಾಡಿಸಿಕೊಳ್ಳದಲ್ಲೆವು ಆದರೆ ಕರ್ಮಾದಿಗಳನ್ನು ಮಾಡಿ ಪರಿಶುದ್ಧರಾದವರನ್ನು ನಮ್ಮ ಸಮಾನವಾಗಿ ಭಾವಿಸುವುದು ನಮ್ಮ ಪದ್ಧತಿ ಯಾವನು ಯಜ್ಞ ಯಾಗಾದಿಗಳನ್ನು ಮಾಡಿ ದೇಹವನ್ನು ಬ್ರಾಹ್ಮವನ್ನಾಗಿ ಮಾಡಿಕೊಂಡಿರುವನು ಯಾವನು ತನ್ನ ತಪೋಬಲದಿಂದ ದೇಹಗತವಾದ ಪ್ರಾಣತೆ ದೇಹ ಸಂಸರ್ಗಜನ್ಯವಾದ ಧಾಗ್ಯವನ್ನು ಪರಿಹರಿಸಿ ದಿವ್ಯ ಭಾವನಾಪನ್ನವಾಗುವಂತೆ ಮಾಡಿಕೊಂಡು ತಾನು ವಿಪ್ರನಾಗಿರುವನು ಅಂತಹವನ್ನು ದೇವಕಲ್ಪನೆಂದು ಭಾವಿಸುವುದು ನಮ್ಮ ಪದ್ದತಿಯು ಆದ್ದರಿಂದ ಭವಿಷ್ಯತನ್ನು ನಿರೂ ನಾವು ಅಂತಹವರನ್ನು ನಮ್ಮೊಳಗೆ ಹಾಕಿಕೊಂಡು ಕೆಲಸವನ್ನು ಮಾಡಬೇಕು ಆ ಈ ದೃಷ್ಟಿಯಿಂದ ದೇವತೆಗಳೆಲ್ಲರೂ ಮುಂದಾಗಬೇಕಾ ಮುಂದಾಗಿರಬೇಕಿರುವ ಜಗತ್ತಿನ ಉದ್ದಾರವನ್ನು ಸಾಧಿಸಲು ನೀನು ಸಹಾಯಕವಾಗಬೇಕೆಂದು ಪ್ರಾರ್ಥಿಸಿರುವ ಪ್ರಾರ್ಥಿಸುವರು ಅದನ್ನು ನೆರವೇರಿಸಿಕೊಡುವಿಯಾ ಮಹಾಮಾತೆ ಜಗತ್ತಿನ ಉದ್ದಾರವೆಂದರೇನು ಅಪ್ಪಣೆ ಕೊಡಿಸು ಅಂದಿನಿಂದಲೂ ಇದೇ ಪಂಚಭೂತಗಳು ಇದೇ ಸೃಷ್ಟಿ ಸ್ಥಿತಿ ಲಯಗಳು ಇದೇ ಹಾನಿ ವೃದ್ಧಿಗಳು ಹೀಗಿರಲು ಜಗತ್ತಿನಲ್ಲಿ ಮತ್ತೆ ಉದ್ಧಾರವೆನ್ನುವುದು ಏನನ್ನು ಹೌದು ನೀನು ಹೇಳುವುದು ನಿಜ ನದಿಯಾಗಿ ಹರಿಯಲಿ ಮೋಡವಾಗಿ ತೀರಲಿ ಜಗತ್ತಿನಲ್ಲಿರುವ ನೀರಿನ ಮೊತ್ತವೂ ಒಂದೇ ಆಗಿರುವುದಂತೆ ಜಗತ್ತಿನಲ್ಲಿದ್ದುಕೊಂಡು ಎಲ್ಲವನ್ನೂ ಹಿಡಿದಾಡಿಸುತ್ತಿರುವ ತೇಜವು ಒಂದೇ ಪ್ರಕಾರವಾಗಿಲ್ಲದಿದ್ದರೂ ಒಂದೇ ಸಮನಾಗಿರುವುದು ಇಳಿಜಾರಿನಲ್ಲಿಟ್ಟಿರುವ ಪದಾರ್ಥ ಜಾತವು ತನ್ನ ಭಾರದಿಂದ ತಾನೇ ಜಾರುವಂತೆ ಸೃಷ್ಟಿ ಕ್ಷಣದಿಂದ ದೂರವಾಗುತ್ತಾ ಬಂದ ಹಾಗೆಲ್ಲ ಈ ಜಗತ್ತು ಜಲವಾಗಿಯೂ ಹೋಗುತ್ತಾ ಮೊದಮೊದಲಲ್ಲಿ ತಾನೇ ತಾನಾಗಿದ್ದ ಧರ್ಮವು ಈಗ ಪ್ರಯತ್ನಪಟ್ಟು ಸಾಧಿಸಬೇಕಾದು ಆಗುವುದು ಹಾಗೆ ಆದಾಗ ದೇವತೆಗಳು ಆ ಧರ್ಮದ ವೃದ್ಧಿಗಾಗಿ ಪ್ರಯತ್ನ ಸಕಾಮರಾಗಿ ಯಜ್ಞ ಜಾಗಾದಿಗಳಿಂದ ತಮ್ಮನ್ನು ಆರಾಧಿಸುವ ಜನಸ್ತೋಮವು ದೇವತೆಗಳಿಗೆ ಬಹುಪ್ರಿಯವಾದುದು ಆದರೆ ಶ್ರುತಿಯಿಂದ ಅಪಶೃತಿಗೆ ಇಳಿದ ಲೋಕವನ್ನು ಆ ಕರ್ಮಗಳು ಮತ್ತೆ ಶ್ರುತಿ ಮಾರ್ಗಕ್ಕೆ ತರಲಾರವು ಹಾಗೆ ತರಲು ಬ್ರಹ್ಮವಿದ್ಯೆಯನ್ನು ಪ್ರಧಾನವಾಗಿ ಬೋಧಿಸುವ ನಿಷ್ಕಾಯನಾದ ಬ್ರಹ್ಮಶನೇ ಅವತಾರವಾಗಬೇಕು ನಾನು ಹೇಳಿದ ಮನಸ್ಸಿಗಿನಂತೆ ಏಕುಲಪತಿಗಳೇ ಕರ್ಮಗಳು ಇದ್ದುದನ್ನು ಕಾಪಾಡಬಲ್ಲವೇ ಹೊರತು ಹೊಸದೊಂದನ್ನು ಸೃಷ್ಟಿಸಲಾರುವ ಹಾಗೆ ಹೊಸ ಸೃಷ್ಟಿಯನ್ನು ಮಾಡುವುದು ಉದ್ದಾರವು ಉದ್ದಾರವು ಈಗ ಏನಾಗಿದೆ ಎಂದೇ ನಿಜ ಕರ್ಮಗಳು ಎಂದರೆ ನಾವು ಸದ್ಗತಿ ಪ್ರಾಪ್ತಿಗಾಗಿ ವಿಧಿಸಿರುವ ಯಜ್ಞಯಾಗಾದಗಳು ನಡೆಯುತ್ತಿವೆ ಇಲ್ಲವೆನ್ನುವಂತಿಲ್ಲ ಆದರೆ ತತ್ಪಲವಾಗಿ ಜಗತ್ತಿನಲ್ಲಿ ಪ್ರಕಟವಾಗಬೇಕಾದ ಬ್ರಹ್ಮೋಪಾಸನವು ಅಹಂಕಾರದಿಂದ ಕುಳಿದೆ ಯಾರು ತಮಗೆ ಏನು ತೋರಿದರೆ ಅದೇ ಬ್ರಹ್ಮವೆತ್ತಿದ್ದಾರೆ ಹೀಗೆ ಏಕದೇಶವಾಗಿ ನಡೆಯುವ ಬ್ರಹ್ಮೋಪಾಸನೆ ಬ್ರಹ್ಮೋಪಾಸನೆಯೇ ಜಗತ್ತಿನ ವಿನಾಶಕ್ಕೆ ಕಾರಣವು ಹಾಗೆ ಏಕದೇಶವಾಗಿ ನಡೆಯದೆ ಬ್ರಹ್ಮೋಪ ಯಥಾವತ್ತಾಗಿ ಪೂರ್ಣವಾಗಿ ನಡೆಯುವುದೇ ಜಗತ್ತಿನ ಉದ್ಧಾರವು ಕುಲಪತಿಯು ಸರಿ ಎಂದು ದೇವ ಕಾರ್ಯವನ್ನು ನಡೆಯಿಸಲು ಸಿದ್ಧನಾಗಿರುವನು ಈಗ ಈ ಉದ್ಧಾರದ ಕಾರ್ಯವನ್ನು ನೆರವೇರಿಸಲು ನಾವು ದೇವತೆಗಳು ಋಷಿಗಳು ಪಿತೃಗಳು ಇವರು ಮೂವರು ತಾನೇ ಈ ಲೋಕದ ಸ್ಥಿತಿಗೆ ಕಾರಣರು ಈ ಮೂವರು ಹೋಗಿ ತಪೋಲೋಕದಲ್ಲಿ ತನ್ನ ಪಾಡಿದ ತಾನು ತಪೋ ನಿರತನಾಗಿದ್ದ ಒಬ್ಬ ಮಹಾನುಭಾವನನ್ನು ಸಪ್ತೃಷಿ ಕಲ್ಪನಾಧವನನ್ನು ಭೂಮಿಗೆ ಕಳುಹಿಸಿದರು ಆತನು ಕರ್ಮಭೂಯಿಷ್ಠವಾದ ಈ ಕಾಲಕ್ಕೆ ತಕ್ಕಂತೆ ಕರ್ಮವನ್ನು ಸಾಂಗವಾಗಿ ಹೇಳುತ್ತಾ ಸಂಹಿತ ಬ್ರಾಹ್ಮಣಗಳನ್ನು ಸರ್ವಕಾಲೀನವಾದ ಉಪನಿಷತ್ತನ್ನು ಹೇಳಿ ಜಗದುದ್ದಾರ ಮಾಡಿರುವನು ಆತನು ನಿನ್ನ ಶಿಷ್ಯನಾಗಿರುವನು ನೀನು ಜಗತ್ಕಲ್ಯಾಣಾರ್ಥವಾಗಿ ಆತನನ್ನು ಬಿಟ್ಟುಕೊಡಬೇಕು ಯಾರೋ ಯಾಜ್ಞವಲ್ಕನೇನು ಬಹುದು ಆ ತೇಜಸ್ವಿಯ ವಿಚಾರವಿಯೇ ನಾನು ಹೇಳುತ್ತಿರುವುದು ದೇವರ ಶಿಕ್ಷಿ ಪಿತೃಗಳು ಈ ಕಾರ್ಯಾರ್ಥವಾಗಿ ನಿನ್ನೆ ಬಳಿಗೆ ಬರಲು ಒಪ್ಪಲಿಲ್ಲ ನಿನ್ನೆ ಶಿಷ್ಯನಾಗಿ ಬಂದಿರುವವನನ್ನು ಕಾರಣವಾಗಿ ಬಿರು ಎನ್ನುವುದಕ್ಕೆ ಯಾರಿಗೆ ಧೈರ್ಯ ಆದ್ದರಿಂದ ನನ್ನನ್ನು ಕಳುಹಿಸಿದರು ಕುಲಪತಿಗೆ ತನ್ನ ಕರಡುವನ್ನು ಯಾರೋ ಕಿತ್ತೋ ಆಗುವ ಹೊರಕ್ಕೆ ಹೇಳದಷ್ಟು ಸಂಕಟವಾಯಿತು ಏನೂ ಹೇಳಬೇಕು ತೋರದಾಯಿತು ಆದರೂ ಒಣಗಿದ ಬಾಯ ಬಾಯನ್ನು ನಾಲಿನಿಂದ ಸವರಿಸಿಕೊಳ್ಳುತ್ತಾ ಸವರಿಕೊಳ್ಳುತ್ತಾ ಏನೂ ಹೇಳಿದ ಹೋದನು ಅದನ್ನು ಕಂಡು ಆ ಭಗವತಿಗೂ ಮನಸ್ಸು ನೋವಾಗಿರಬೇಕು ಆಕೆಯು ಕುಲಪತಿಯ ಅಂತಸ್ತಾಪವನ್ನು ಆವರಿಸುವ ಸಮಾಧಾನವನ್ನು ಸಮಾಧಾನದ ಮಾತುಗಳನ್ನು ಆಡುತ್ತಾ ಹೇಳಿದಳು ನಿಜ ಕುಲಪತಿ ನಿನ್ನ ಶಿಷ್ಯರಿಲ್ಲರಿ ನಿನ್ನ ಶಿಷ್ಯರೆಲ್ಲರಿಗಿಂತಲೂ ಆತನ್ನು ತೇಜಸ್ವಿ ಆತನನ್ನು ಬಿಡುವುದು ನಿನ್ನ ಪ್ರಾಣವನ್ನು ಬಿಡುವುದು ಎರಡೂ ಒಂದೇ ಆದರೂ ದೇವ ಕಾರ್ಯವೆಂದು ಮನಸ್ಸು ಮಾಡು ನಿನಗೆ ಕಾರಣ ದೇವತೆಗಳು ಆ ಕಾರಣವನ್ನು ಹುಟ್ಟಿಸುವರು ಆದರೆ ನೀನಾಗಿ ಒಪ್ಪುವವರೆಗೂ ಅವರು ಏನನ್ನೂ ಮಾಡಲಾರರು ದೇವತೆಗಳು ಅಷ್ಟು ನಿರ್ವೀರ್ಯರಲ್ಲ ಸಂಕಟದಲ್ಲಿ ಸಿಡಿದು ಮಾತನಾಡಬೇಡ ಕುಲಪತಿ ಈಗ ನಿನ್ನನ್ನು ಕೀಳಿ ಮಾಡಲಿರುವ ದೇವತೆಗಳು ನಿನ್ನನ್ನು ಕೇಳದೇವೂ ಮಾಡಬಲ್ಲರು ಆದರೂ ನೀನು ಒಪ್ಪಿದರೆ ನಿನಗೂ ಆ ಕಾರ್ಯದಲ್ಲಿ ಒಂದು ಪಾಲು ಯೋಚಿಸು ಕುಲಪತಿಯು ತಾನಿಯ ಶಾಂತನಾದರು ಸಚ್ಚಿಶ್ಯ ಲೋಭ ಮಾತ್ರ ಅಳಿಯಲಿಲ್ಲ ಆಗಲಿ ಭಗವತಿ ಆಜ್ಞೆಯನ್ನು ಶಿರುಸಾವಹಿಸುವನು ಆದರೆ ದೇವತೆಗಳು ಆ ಮಹಾನುಭಾವನನ್ನು ಇನ್ನೊಂದು ವರ್ಷ ಕಾಲ ನನ್ನಲ್ಲಿಟ್ಟಿರಲಿ ಎಂದು ಪ್ರಾರ್ಥಿಸಿದನು ಭಗವತಿಯು ಆಗಲಿ ಆದರೆ ಇದು ದೇವರಹಸ್ಯ ಇದನ್ನು ಯಾರಿಗೂ ಹೇಳಬಾರದು ಎಂದು ಅಂತರ್ಧಾನ ಆಗಲಿ ಆಕೆಯು ತನ್ನ ಚೇತನವನ್ನೆಲ್ಲವನ್ನು ತೆಗೆದುಕೊಂಡು ಮಾತ್ರ ಬಿಟ್ಟಂತೆ ಆಗಿ ಕುಲಪತಿಯನ್ನು ಇಲ್ಲಲಾರದೆ ಹಾಗೆಯೇ ಕೋಸಿದನು